ವಾಸುದೇವೋ ಜಗನ್ನಥ ಕ್ರಿಯ ಸ್ವೇಯೆಯ ರಿಜ ಸೇವಮನಿ ತಾಂ ನಿದ್ರಾ ಜಡತಾ ನ ವ್ರಜೇತ್ ಪ್ರಭು ಯಥ ಪ್ರಕೃತಿ ಸುಪ್ತ ಕಶ್ಚಿನ್ಮಲಿನ ಯ ಪ್ರಬು ಸರ್ವ ನಿತ್ಯೋಜ ಪರಮೇಶ್ವರ ತಯ ನಿದೋಷಾ ಸತತ ಜ್ಞಾತಿ ವಶ್ಯತ ಅವನು ಭಕ್ತರ ಅನುಗ್ರಹಕ್ಕೋಸ್ಕರ ನಿದ್ರೆಯ ಮುದ್ರೆಯನ್ನು ಸ್ವೀಕರಿಸುತ್ತಾನೆ ಎಂಬುದನ್ನು ಶಾಸ್ತ್ರಗಳು ಹೇಳುತ್ತವೆಯೇ ಸ್ಪಷ್ಟವಾಗಿ ಹೇಳುತ್ತವೆ ಒಂದು ಕಥೆಯ ರೂಪದಲ್ಲಿ ಅದನ್ನು ಆಗಮಶಾಸ್ತ್ರವು ಮನವರಿಕೆ ಮಾಡಿಕೊಡುತ್ತದೆ ಆ ಕತೆ ಹೀಗಿದೆ ಹಿಂದೆ ಯೋಗಾನಿದ್ರಾದೇವಿಯು ಭಗವಂತನನ್ನು ತಪಸ್ಸಿನಿಂದ ಸಂತೋಷಪಡಿಸಿದಳು ಸ್ವಾಮಿ ನನ್ನನ್ನು ನಿನ್ನ ಅಲಂಗ ಅಂಗದಲ್ಲಿ ಸೇರಿಸಿಕೊ ಎಂದು ಹೊರಬೇಡಿದಳು ಆಗಲಿ ಎಂದು ಭಗವಂತ ತನ್ನ ದಿವ್ಯ ದಿವ್ಯಮಂಗಳ ವಿಗ್ರಹವನ್ನು ಗಮನಿಸಿದ ಅಲ್ಲಿ ವಕ್ಷ ಸ್ಥಳವನ್ನು ಶ್ರೀಲಕ್ಷ್ಮೀ ದೇವಿ ಆಶ್ರಯಿಸಿ ಬಿಟ್ಟಿದ್ದಳು ಅಲ್ಲಿ ಸ್ಥಳವಿಲ್ಲ ತೋಳುಗಳನ್ನು ಶಂಕಚಕ್ರಾದಿಗಳು ಅಲಂಕರಿಸಿವೆ ಅಲ್ಲಿಯೂ ಜಾಗವಿಲ್ಲ ನಾಭಿಯಿಂದ ಕೆಳಗಿರುವ ಜಾಗವನ್ನು ಕೊಡೋಣ ಎಂದರೆ ಅದು ವಾಹನವಾಗಿ ಅವನನ್ನು ಹೊತ್ತುಕೊಂಡಿರುವ ಗರುಡ ದೇವರ ಅಧೀನವಾಗಿಬಿಟ್ಟಿದೆ ತಲೆಯನ್ನು ಕಿರೀಟವು ಅಲಂಕರಿಸಿದೆ ಕಿವಿಗಳನ್ನು ಕುಂಡಲಗಳು ಆಧರಿಸಿವೆ ಕಣ್ಣುಗಳ ಜಾಗ ಮಾತ್ರ ಖಾಲಿ ಇತ್ತು ಇಲ್ಲಿ ಬಾ ನೀನು ನಾಲ್ಕು ತಿಂಗಳ ಕಾಲ ಸಂತೋಷವಾಗಿ ಇಲ್ಲಿ ವಾಸ ಮಾಡಿಕೊಂಡಿರು ಎಂದು ನಿದ್ರಾದೇವಿಗೆ ತನ್ನ ನೇತ್ರ ಎಡೆಯನ್ನು ಅನುಗ್ರಹಿಸಿದ ಆಕೆಯು ಕಡು ಸಂತೋಷದಿಂದ ರೋಮಾಂಚಿತಳಾಗಿ ಭಗವಂತನ ಮಾತಿನಂತೆ ನಡೆದುಕೊಂಡಳು ಪುರಾತಪ್ರಭಾವೇನ ತೋಷಿತೋ ಯೋಗನಿದ್ರೆಯ ಮಾಮಸ್ೇತಿ ಪ್ರಾರ್ಥಿ ಜಗತ್ತಂ ಪತಿ ದೀಕ್ಷ್ಯತ್ಯನೋ ದೇಹ ರುದ್ಧುರಸ್ಥಳ ದೇವಸ್ಕ್ರಾಧ್ಯೈ ಬಾಹವಸ್ಸು ವಿಭೂಷಿತ ಅದೋ ನಭೇರ್ನಿರುದ್ಧತೆ ಪಕ್ಷಿಣ ಮುಕುಟಿನ ಶಿರಋದ ಕುಡಲಾಭ್ಯಾವ್ಯುಗಂ ತೋ ದದೌದು ಸಂತುಷ್ಟೋ ನೇತ್ರೋ ಸ್ಥಾನದ ಚತುರ ವಾರ್ಷಿಕಮಸಂಪ್ರೀತ್ಯಸಿ ಯೋಗ ನಿದ್ರಾ ತದ್ವಾಕ್ಯಂ ಶುತ್ವುಷ್ಟ ಚಕಾರ ಲೋಚನ ವಾಸಮರ್ತ್ಯರ್ಥಂ ಶಾಂಗಧನ್ವನಃ ಭಗವಂತನು ಹೀಗೆ ವರ್ಷಕಾಲದ ನಾಲ್ಕು ತಿಂಗಳ ಕಾಲ ಯೋಗನಿದ್ರಾದೇವಿಗೆ ಅನುಗ್ರಹವನ್ನು ನೀಡಿ ಉತ್ಥಾನ ದ್ವಾದಶಿಯ ದಿನ ಜಾಗ್ರದವಸ್ಥಾದೇವಿಗೆ ಅನುಗ್ರಹವನ್ನು ದಯಪಾಲಿಸುತ್ತಾನೆ ಭಕ್ತರಿಗೆ ಸುಪ್ರಭಾತ ಸೇವೆಯನ್ನು ಕರುಣಿಸುತ್ತಾನೆ ಎಂದು ಪುರಾಣ ಇತಿಹಾಸ ಮಗಳು ವರ್ಣಿಸುತ್ತವೆ ನಮ್ಮ ರಾಷ್ಟ್ರಕವಿ ಕಾಳಿದಾಸನು ತನ್ನ ಮೇಘ ಸಂದೇಶ ಕಾವ್ಯದಲ್ಲಿ ಇದನ್ನು ಸೂಚಿಸುತ್ತಾನೆ ಶಾಪಾಂತೋ ಮೇ ಭುಜ ಶಯನದು ಶ್ರಾಂಗ ಪಾಣವ್ ಆ ನಾಲ್ಕು ತಿಂಗಳನ್ನೇ ಭಗವಂತನು ಯೋಗನಿದ್ರೆಯ ಮುದ್ರೆಗಾಗಿ ಏಕೆ ಆರಿಸಿಕೊಳ್ಳಬೇಕು ಆ ನಾಲ್ಕು ತಿಂಗಳು ಮಳೆಗಾಲ ದೇಶಸಂಚಾರವೇ ಮುಂತಾದ ಹೊರಗಿನ ವ್ಯಾಪಾರಗಳಿಗೆ ಪ್ರಕೃತಿ ಅನುಕೂಲವಾಗಿರುವುದಿಲ್ಲ ಹೊರಗಿನ ಆಕಾಶದಲ್ಲಿ ಕಾರ್ ಮುಗಿಲು ದಿಗ್ವಿಜಯ ಯಾತ್ರೆಗೆ ಪ್ರಕೃತಿ ಹಿತಕರವಲ್ಲ ಕೃಷಿ ವ್ಯಾಪಾರ ವಾಣಿಜ್ಯ ಕಾರ್ಯಗಳು ಸುಲಭವಲ್ಲ ಸನ್ಯಾಸಿಯು ದಿನನಿತ್ಯದ ದೇಶ ಸುಲಭ ಸಾಧ್ಯವಲ್ಲ ಹಂಸಗಳ ಆ ವಾತಾವರಣವನ್ನು ತಡೆಯಲಾರದೆ ತಮ್ಮ ನೆಲೆಮನೆಯಾದ ಮಾನಸ ಹೊರಟು ಹೋಗುತ್ತವೆಂದು ವರ್ಣಿಸುತ್ತಾರೆ ಅಂತೆ ಅಂತೆಯೇ ಹಂಸ ಪರಮಹಂಸ ಸನ್ಯಾಸಿಗಳು ಆಗ ಹೊರಗಿನ ಯಾತ್ರಿಯನ್ನು ನಿಲ್ಲಿಸಿ ತಮ್ಮ ಹೃದಯ ಮಾನಸ ಸರೋವರಕ್ಕೆ ಪ್ರವೇಶಿಸಿ ಯೋಗನಿದ್ರೆಯನ್ನು ಅನುಭವಿಸುವುದಕ್ಕೆ ತಕ್ಕ ಕಾಲ ಅದು ಎಲ್ಲ ವರ್ಣ ಮತ್ತು ಆಶ್ರಮಗಳ ಜನರಿಗೂ ಸಾಮಾನ್ಯವಾಗಿ ವಿಶ್ರಾಂತಿಯ ಕಾಲ ಅದು ಆಗ ಅವರು ಹೊರಗಿನ ಕೆಲಸಗಳನ್ನು ಬಹುಮಟ್ಟಿಗೆ ಬಿಟ್ಟು ಭಗವಂತನಲ್ಲಿ ವಿಶ್ರಾಂತಿಯನ್ನು ಪಡೆಯಲಿ ಧ್ಯಾನ ಪೂಜಾದಿಗಳಿಗೆ ಆ ಕಾಲವನ್ನು ನಿಗದಿ ಮಾಡಲಾಗಿದೆ ಯೋಗನಿದ್ರೆಯ ಮುದ್ರೆಯನ್ನು ಭಗವಂತನು ಆಗ ಅಲಂಕರಿಸಿದರೆ ಅವನನ್ನು ಧ್ಯಾನಿಸಿ ಪೂಜಿಸಿ ಇತರರು ಆ ದಿವ್ಯ ಸ್ಥಿತಿಯನ್ನು ಪಡೆಯಲು ಸಹಾಯವಾಗುವುದು ಪೂರ್ಣವಾಗಿ ನಾಲ್ಕು ತಿಂಗಳು ಆ ವಿಶ್ರಾಂತಿ ಪಡೆಯಲು ಆಗದಿದ್ದರೆ ಮಳೆಯು ತುಂಬಾ ಹೆಚ್ಚಾಗಿರುವ ಮೊದಲನೆಯ ಎರಡು ಮಾಸಗಳಲ್ಲಾದರೂ ವಿಶ್ರಾಂತಿಯಲ್ಲಿದ್ದು ಯೋಗನಿದ್ರಾಶಾಯಿಯಾದ ಸ್ವಾಮಿಯನ್ನು ಸೇವಿಸಬೇಕು ಅವನೊಡನೆ ನಿದ್ರ ಮಾಡಬೇಕು ಅವನೊಡನೆ ಹೇಳಬೇಕು ಅವನು ನಿದ್ರಿಸಿದ ಎಂದರೆ ಜಗತ್ತಿಲವೂ ನಿದ್ರಿಸಿದಂತೆ ಅವನು ಎಚ್ಚರಗೊಂಡರೆ ಜಗತ್ತಿಗೆ ಜಾಗರಣೆ ಅವನು ನಿದ್ರೆಯಲ್ಲಿರುವಾಗ ಇಂದ್ರಿಯಗಳನ್ನು ಸಂಯಮದಲ್ಲಿಟ್ಟುಕೊಂಡು ನಾವು ಅವನಂತೆ ಯೋಗ ಸೇವಿಸಲು ಯತ್ನಿಸಬೇಕು ಯಮ ನಿಯಮ ಸಂಯಮಗಳಲ್ಲಿದ್ದು ಆಧ್ಯಾತ್ಮಿಕ ಶಕ್ತಿಯನ್ನು ಸಂಗ್ರಹಿಸಿಕೊಳ್ಳಬೇಕು ಆ ಸಮಯದಲ್ಲಿ ಚೂಡಾಕರ್ಮ ವ್ರತಬಂಧ ದೇವತಾ ಪ್ರತಿಷ್ಠೆ ಉಪನಯನ ವಿವಾಹ ಮುಂತಾದ ಯಾವ ಹೋರ ಹೊರಕರ್ಮವನ್ನು ಮಾಡಬಾರದು ನಿವೃತ್ತಿರೂಪವಾದ ಧ್ಯಾನ ಪೂಜೆಗಳನ್ನು ಮಾತ್ರ ಮಾಡಬೇಕು ಭಗವಂತನಿಗೆ ಸುಪ್ರಭಾತವಾದ ನಂತರ ಅವನ ಅಪ್ಪಣೆ ಪಡೆದು ಅವನ ಸತ್ಯಕಾಮ ಸತ್ಯ ಸಂಕಲ್ಪಗಳಿಗೆ ಅನುಗುಣವಾಗಿ ಹೊರಗಿನ ಕರ್ಮಗಳನ್ನು ಪ್ರಾರಂಭಿಸಬೇಕು ಹೀಗೆ ಭಕ್ತರ ಹಿತಕ್ಕಾಗಿಯೇ ಭಗವಂತನು ಯೋಗಾನಿದ್ರೆಯನ್ನು ಆ ಕಾಲ ವಿಶೇಷದಲ್ಲಿ ಸೇವಿಸಿ ಆ ಅರಣುಗಳ್ ಕಣ್ಣುಗಳನ್ನು ತೆರೆದು ಭಕ್ತನನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರಗಳು ಅಭಿಪ್ರಾಯಪಡುತ್ತವೆ ಸುಪ್ತೇ ತ್ವಯಿ ಜಗನ್ನಥ ಜಗುತ್ಸುಪ್ತ ಭವೇದಿ ಪ್ರಬುದ್ಧೇ ತ್ವಯಿ ಬುದ್ಧ ಜಗತ್ಸರ್ವರ್ವ ಚರಾಚರಂ ತಯ್ವಾಗ್ರೇ ಸ್ವಯಂ ವಾಚ ಗೃಹಿಣೀಯಾ ನಿಯಾಮರಹ ಚುರೋ ವಾರ್ಷಿಕಾನ್ ಮಾನ್ देवस्योत्ताप देशोत्ताप नद्रादीदोषरि प्रसुप्ते मले शुच्युतेमे निवर्त क्रिया चातु्यश विवाहव्रतबंधादी चूडा संस्कारदीक्षण यजो गृह प्रवेशादी गोदनार्चा नर्चा प्रतिष्ठनम पुण्या कर्मा वज्रे दक्षिणानेयि प्रबुद्धे देवेश तवाग्रे पर तानि त ನಿರ್ವರ್ತ ಯಾಮ್ಯಹಂ ಯೋಗನಿದ್ರಾಂ ನಿಷೇವಸ್ವ ದೇವ ಮಾಸಚತುಷ್ಟಯಂ ಸರ್ವಲೋಕ ಹಿತಾರ್ಥಾಯ ಕೃತಾರ್ಥಿ ಕುರುಣ ಪ್ರಭೋ ಉತ್ಥಾನ ದ್ವಾದಶಿಯೆಂದು ನೆಲ್ಲಿಕಾಯಿಗಳ ಹಾರವನ್ನು ದೇವರಿಗೆ ಸಮರ್ಪಿಸುತ್ತಾರೆ ನೆಲ್ಲಿಯ ಗಿಡವನ್ನು ನೆಟ್ಟು ಪೂಜೆ ಮಾಡುತ್ತಾರೆ ನೆಲ್ಲಿಯಕಾಯಿಯಲ್ಲಿ ಹಸುವಿನ ತುಪ್ಪವನ್ನು ಸುರಿದು ಅದರಿಂದ ದೀಪವನ್ನು ಹಚ್ಚಿಸುತ್ತಾರೆ ದೀಪವನ್ನು ದಾನ ಮಾಡುತ್ತಾರೆ ನೆಲ್ಲಿಕಾಯಿಯಿಂದ ಸ್ನಾನ ಮಾಡುತ್ತಾರೆ ನೆಲ್ಲಿಯ ಚೆಟ್ಟನ್ನು ತಯಾರಿಸಿ ದೇವರಿಗೆ ನೈವೇದ್ಯ ಮಾಡಿ ಪ್ರಸಾದವಾಗಿ ಭೋಜನದಲ್ಲಿ ಪ್ರಾಣಾಹುತಿಯ ನಂತರ ಮೊಟ್ಟ ಮೊದಲಿಗೆ ಸ್ವೀಕರಿಸುತ್ತಾರೆ ಇಷ್ಟೆಲ್ಲ ರೀತಿಯಲ್ಲಿ ಅದು ನೆಲ್ಲಿಯನ್ನು ಸಂಭಾವಿಸಲು ಕಾರಣವೇನು ನೆಲ್ಲಿಯಲ್ಲಿ ಸಂಭಾವನೆಯ ಯೋಗ್ಯವಾದ ನಾನಾ ಗುಣಗಳು ಹೇರಳವಾಗಿರುವುದರಿಂದಲೇ ಆಗಿರುವುದರಿಂದಲೇ ಅದನ್ನು ಹಾಗೆ ಆದಿದೈವಿಕ ಆಧ್ಯಾತ್ಮಿಕ ಮೂರು ದೃಷ್ಟಿಗಳಿಂದಲೂ ಅತ್ಯಂತ ಶ್ರೇಷ್ಠವಾದ ದ್ರವ್ಯವಾಗಿದೆ ನಲ್ಲಿ ಶ್ರೀಫಲ ದಾತ್ರಿ ಆಮಲಕಿ ಅಮೃತ ಶಿವ ಶಾಂತ ವೃಷ್ಯ ರೋಚನಿ ಎಂಬ ಅದರ ಹೆಸರುಗಳೇ ಅದರ ಮಹಿಮೆಯನ್ನು ಸಾರುತ್ತವೆ ಶ್ರೀದೇವಿ ಸ್ವರೂಪನವಾದ ಮತ್ತು ಶ್ರೀಯನ್ನು ಅನುಗ್ರಹಿಸುವ ಹಣ್ಣು ಶಕ್ತಿ ಸ್ವರೂಪಿಣಿ ಮತ್ತು ಧಾರಣೆ ಪೋಷಣೆ ಮಾಡುವ ತಾಯಿ ಶುದ್ಧ ತೀರ್ಥದಿಂದ ಉಂಟಾದ್ದು ಮತ್ತು ಶುದ್ಧವಾದ ಹುಳಿಯನ್ನು ಹೊಂದಿರುವುದು ಅಮೃತತ್ವವನ್ನು ಉಂಟು ಮಾಡುವುದು ಮಂಗಳಕರ ಶಾಂತ ವೀರ್ಯ ವೃದ್ಧಿಯನ್ನುಂಟು ಮಾಡುವುದು ಮತ್ತು ರುಚಿಕರವಾದ್ದು ಎಂದು ಕ್ರಮವಾಗಿ ಆ ಹೆಸರುಗಳಿಗೆ ಅರ್ಥವಾಗುತ್ತದೆ ಹೆಸರುಗಳು ಚೆನ್ನಾಗಿವೆ ಅದರ ಮಹಿಮೆಯನ್ನು ಶಾಸ್ತ್ರಗಳು ಹೇಗೆ ವರ್ಣಿಸುತ್ತವೆ ಅದರ ಮಹಿಮೆಯನ್ನು ಎಷ್ಟು ವರ್ಣಿಸಿದರೂ ಸಾಲದು ಎಂದು ಪ್ರತಿಜ್ಞೆ ಮಾಡಿ ಅದನ್ನು ಶಾಸ್ತ್ರಗಳು ಸಂಕ್ಷೇಪವಾಗಿ ಹೀಗೆ ವರ್ಣಿಸುತ್ತವೆ ಧಾತ್ರಿಯು ನಲ್ಲಿಕಾಯಿಯು ನಿಜವಾಗಿಯೂ ಮನುಷ್ಯರಿಗೆ ಧಾತ್ರಿಯೇ ಧರಿಸಿ ಪೋಷಿಸುವ ತಾಯಿಯೇ ಆಗಿದೆ ತಾಯಿಯಂತೆ ಮನುಷ್ಯರಲ್ಲಿ ಅದಕ್ಕೆ ವಾತ್ಸಲ್ಯ ಅದರ ನೀರನ್ನು ಕುಡಿದರೆ ಆಯುಸ್ಸು ವೃದ್ಧಿ ಹೊಂದುತ್ತದೆ ಅದರಿಂದ ಸ್ನಾನ ಮಾಡಿದರೆ ಧರ್ಮ ಸಂಗ್ರಹ ಆಗುತ್ತದೆ ಅದು ಅಲಕ್ಷ್ಮಿಯನ್ನು ದಾರಿದ್ರ್ಯವನ್ನು ನಾಶಪಡಿಸುತ್ತದೆ ಅಷ್ಟೇ ಅಲ್ಲ ಕೊನೆಯಲ್ಲಿ ಮೋಕ್ಷವನ್ನು ಕೊಡುತ್ತದೆ ನೆಲ್ಲಿಯ ಸ್ನಾನ ಮಾಡಿದರೆ ವಿಘ್ನ ಪರಿಹಾರ ಆಗುತ್ತದೆ ಬಿಲ್ವದಲ್ಲಿ ಮತ್ತು ತುಳಸಿಯಲ್ಲಿ ಯಾವ ಗುಣಾತಿಶಯಗಳುಂಟೋ ಅವೆಲ್ಲವೂ ನೆಲ್ಲಿಯಲ್ಲಿಯೂ ಇವೆ ಧಾತ್ರಿ ವತ್ಸ ನ್ ಧಾತ್ರಿ ಮಾತೃವತ್ ಕುರುದ್ಯು ಪಯಪತ್ ಸ್ನಾೈರ್ಮಸಿಶನ ಸ್ಯೋಪ್ಯತೆ ನಿರ್ವಾಣಮೇ ವಿಜ್ಞಾನಿ ಜಾಯನ್ ದಾತೀಸ್ನಾನೇನ ವೈ ನೃಣ್ಣ ಬಿಲ್ವಸ್ಯ ಸ್ೂಲಸ ಗುಣ ಕಥಿತಾ ಸಖಿ ತೇ ತೇ ಗುಣಸರ್ವ ಯ ಅಮಲಕ್ಯಾ ಸಮತ್ರ ಮಾಲಾದಿಗಳಿಂದ ಅಲಂಕೃತಿಯಾದ ಓ ಅಮಲಕೀ ದೇವಿಯೇ ನಿನಗೆ ನಮಸ್ಕಾರವು ನೀನು ಶಿವವಿಷ್ಣುಗಳಿಗೆ ಪ್ರಿಯಾದವಳು ಶ್ರೀಮತಿ ಸುಂದರವಾದ ಕಾಂತಿಯುಳ್ಳವಳು ನಯಾಮೀಂ ದೇವೀ ಪತ್ರ ಮಾಲಾದ್ಯಲಂಕೃತಾಂ ಶಿವ ವಿಷ್ಣು ಪ್ರಿಯಾಂ ದೇವಿಯಂ ಶ್ರೀಮತೀಂ ಸುಂದರ ಪ್ರಭಾಂ ಬ್ರಹ್ಮ ವಿಷ್ಣು ಶಿವ ಮೂವರು ಇವರ ಇದರಲ್ಲಿ ತಿಳಿಸಿದ್ದಾರೆ ಆದ್ದರಿಂದ ಇದಕ್ಕೆ ಮನ್ನಣೆ ನೀಡಬೇಕು ಪೂಜೆ ನಮಸ್ಕಾರಗಳನ್ನು ಸಲ್ಲಿಸಬೇಕು ಇದನ್ನು ಪ್ರಸಿದ್ಧಿಪಡಿಸಬೇಕು ಪರಮಾನಂದ ಪ್ರದೆಯಾದ ದೇವಿಯಿಕೆ ಬ್ರಹ್ಮ ವಿಷ್ಣು ಶಿವ ಶಿವಶ್ಚಾಪಿ ತತ್ರಾನ ಮಾಶ್ರಿತಾಶ ಜಾತಾಹ್ಯ ಮಲಕ್ಕಿ ದೇವಿ ಪರಮಾನಂದ ದಾಯಿನಿ ಮಾನ್ಯಾ ಕ್ಯಾಪ್ಯ ಪೂಜ್ಯಾಚ ಪೂಜ್ಯ ಚ ಇದು ಸರ್ವದೇವರಿಗೂ ಪ್ರಿಯವಾದುದು ವಿಶೇಷವಾಗಿ ನಾರಾಯಣನಿಗೆ ಪ್ರಿಯವಾದುದು ಸರ್ವದೇವ ಪ್ರಿಯ ಜ್ಞೇಯ ವಿಶೇಷತಃ ಇದು ಶಿವ ವಿಷ್ಣು ಇಬ್ಬರಿಗೂ ಪ್ರಿಯವಾದುದು ಎಂಬುದನ್ನು ಅದೇ ಪುರಾಣವು ಕಥಾರೂಪದಲ್ಲಿ ವರ್ಣಿಸುತ್ತದೆ ತುಳಸಿ ಮತ್ತು ಬಿಲ್ವಗಳಿಗೆ ಸಮಾನವಾಗಿ ಶಿವ ವಿಷ್ಣು ಇಬ್ಬರಿಗೂ ಪ್ರಿಯವಾದ ವೃಕ್ಷ ಯಾವುದು ಓ ಜಗನ್ಮಾತೆ ಎಂಬ ಪ್ರಶ್ನೆಗೆ ಉತ್ತರವಾಗಿ ಶ್ರೀ ಪಾರ್ವತಿ ಹೇಳಿದಳು ಬಿಲ್ವ ಮತ್ತು ತುಳಸಿಗಳಿಗೆ ಸಮವಾಗಿ ಪುಣ್ಯಕರವಾಗಿ ಶಿವ ವಿಷ್ಣು ಇಬ್ಬರಿಗೂ ಅರ್ಹವಾದ ಒಂದೇ ಒಂದು ಮರವುಂಟು ಅದು ಆಮಲಕ್ಕಿ ನೆಲ್ಲಿ ಅದನ್ನು ನಾನು ಮತ್ತು ಶ್ರೀಲಕ್ಷ್ಮಿ ಇಬ್ಬರೂ ಬೆಳೆಸಿದೆವು ಒಮ್ಮೆ ಪುಣ್ಯತೀರ್ಥವಾದ ಪ್ರವಾಸದಲ್ಲಿ ನಾನು ಲಕ್ಷ್ಮಿ ಮತ್ತು ಸಕಲ ದೇವತೆಗಳು ಒಟ್ಟಿಗೆ ಸೇರಿದ್ದ ತೀರ್ಥ ಯಾತ್ರಾ ಸಮಯ ಆಗ ನನಗೆ ಮತ್ತು ಲಕ್ಷ್ಮಿಗೆ ಇಬ್ಬರಿಗೂ ಒಟ್ಟಿಗೆ ದೇವಪೂಜೆ ಮಾಡಬೇಕು ಎನಿಸಿತ್ತು ನನಗೆ ನಾರಾಯಣನ ಪೂಜೆ ಮಾಡಬೇಕೆಂದು ಆಕೆಗೆ ಶಂಭುವನ್ನು ಪೂಜಿಸಬೇಕೆಂದು ಇಷ್ಟಉಂಟಾಯಿತು ನಾನು ಸೃಷ್ಟಿ ಮಾಡಿದ ಒಂದು ದ್ರವ್ಯದಿಂದ ಪ್ರಭುವಾದ ಶ್ರೀಹರಿಯನ್ನು ಪೂಜಿಸಬೇಕೆಂದು ನನಗೆ ಮನಸ್ಸಾಗಿದೆ ಸಮುದ್ರ ಎಂದು ನಾನು ಆಕೆಗೆ ಹೇಳಿದಾಗ ಲಕ್ಷ್ಮಿಯು ಗದ್ಗದವಾದ ಸ್ವರದಿಂದ ನನಗೂ ಹೀಗೆ ಮನಸ್ಸಾಗಿದೆ ನಾನು ಸೃಷ್ಟಿ ಮಾಡಿದ ಒಂದು ದ್ರವ್ಯದಿಂದ ಮುಕ್ಕಣ್ಣನನ್ನು ಪೂಜಿಸಬೇಕೆಂದು ಇಷ್ಟವಾಗಿದೆ ನನಗೆ ಎಂದು ಉಚ್ಚರಿಸಿದಳು ಆಗ ನಮ್ಮಿಬ್ಬರ ಕಣ್ಣುಗಳಿಂದಲೂ ಶುದ್ಧವಾದ ಕಣ್ಣೀರು ಹರಿದು ಭೂಮಿಗೆ ಸುರಿದಾಗ ಹುಟ್ಟಿತು ಈ ನಲ್ಲಿಯ ಮರ ಆಮಲಕ್ಕಿ ಅಮಲವಾದ ಖ ಎಂದರೆ ಜಲದಿಂದ ಹುಟ್ಟಿದ್ದರಿಂದ ಅದು ಆಮಲಕ್ಕಿ ಎನಿಸಿತು ಆಗ ಎಲ್ಲ ದೇವತೆಗಳ ಮತ್ತು ಮುನಿಗಳ ಮುಂದೆ ನಾನು ಅದರಿಂದ ನಾರಾಯಣನನ್ನು ಆರಾಡಿಸಿ ಆರಾಧಿಸಿದೆನು ಲಕ್ಷ್ಮಿಯು ಶಂಭುವನ್ನು ಪೂಜಿಸಿದಳು ಆಗ ಭೂಮಿಯಲ್ಲಿ ಜಯ ಜಯಕರವಾಯ್ತು ಆಕಾಶದಿಂದ ಹೆರಳವಾಗಿ ಪುಷ್ಪವೃಷ್ಟಿಯಾಯ್ತು ಶಂಕಧ್ವನಿಯು ಕೆಡಿಸಿತು ಉಕ್ತ ಸ್ವಯ ಸ್ವಯ ಮಹೇಶಾನಿ ತುಳಸಿ ಬಿಲ್ವ ಸಂಭವ ಶಿವ ವಿಷ್ಣು ಪ್ರಿಯ ಅಸ್ತಿಬಿಲ್ವತುಳಸೀತರು ಪುಣ್ಯೇಕ ಉತ ವಿಷ್ಣು ಶಿವಾರ್ಹ ನಾಮಕಿ ಸಖ್ಯೋ ಕಮಲಯ ಕಮಲಯಾಧ್ಯ ಮೀ ಕಚಿ ದೇವ ಪ್ರವಾಸ ಪುಣ್ಯತೀರ್ಥಕೆ ತಾಹಂಚ ಸ್ವಯಂ ಲಕ್ಷ್ಮೀರೆಕಸ್ಥತೆ ದೇವಾ ಸಿನ ಪುಣ್ಯ ಕುತ್ರಚಿತ್ ತೋರ್ಮತಿರ್ಜಾತ ಶಿವವಿಷ್ಣು ಪ್ರಪೂಜನೆ ಅಹಂ ಶ್ಯಮದ್ರೀಶೃಣು ಮೇ ಮತಿ ಸ್ವಕಲ್ಪ ದ್ರವ್ಯೇಣ ಪೂಜೆ ಹರಿಂ ಪ್ರಭು ಮಾವಾಚ ತಥಲಕ್ಷ್ಮೀರ್ಗದ್ಗಾಕ್ಷರ ಭಾಷಿಣಿ ಮಾಪ್ಯ ಮತಿರ್ಜಾತ ತ್ಮವೋಚ ಸ್ವಯಂ ಯಥ ಸ್ವಕಲ್ಪ ದ್ರವ್ಯೇಣ ಪೂಜೆಹಂ ತ್ರಿಲೋಚನ ಸಜಯೇ ವಿಜಯೇ ದೇವಿ ನಾವೇವೂತ ನಯನೇಷ अमलाश्रु अमलाश्रुजला चाता चा, नौ नयनेतुर्भुवि हे सकी, चामलकी नामना, जाता सखी ख्या चामल नाता का मुनीग्रता मैयापूजि कृष्ण श्रीश्चं ಶುಮೂತ್ ತಯೋ ಬಭೂವಾ ಕ್ಷಿತಿಮಂಡಲೇ ಆಕಾಶ ಪುಷ್ಪವೃಷ್ಟಿಶ್ಚಬ್ ಬ್ರಹ್ಮವಿಷ್ಣು ಶಿವಾಧಿಷ್ಠಾನಗತಃ ಜಾತಾಹ್ಯಮಲಕ್ಕಿ ದೇವ ಪರಮಂದಯ ಮಾನಿಯಪ್ಯ ಚ ಪೂಜ್ಯಾಚ ಪ್ರಣಂತವ್ಯಾ ಸಖಿತ್ವಿಯಂ ಈ ಪುಣ್ಯವೃಕ್ಷಕ್ಕೆ ಧಾತ್ರಿ ಎಂಬ ಬಂದಿತ್ತು ಎಂದರೆ ಗೌರಿ ಲಕ್ಷ್ಮಿಯಿಂದ ತನ್ನ ಮೂಲಕ ವಿಷ್ಣು ಶಿವ ಪೂಜೆ ಮತ್ತು ಜಯ ಜಯಕಾರ ಶಂಕನಿ ಪುಷ್ಪವೃಷ್ಟಿಯುಗಳಿಂದ ಆಮಲಕ್ಕಿದೇವಿಯು ಆನಂದವನ್ನು ಧರಿಸಿದಳು ಆದ್ದರಿಂದ ಆಕೆ ಧಾತ್ರಿ ಎನ್ನಿಸಿದಳು ಎಂದು ಅದೇ ಪುರಾಣ ಹೇಳುತ್ತದೆ ದುಷ್ಟ್ವಾ ಹ್ಯಾಮಲಕ್ಕಿ ದೇವಿ ರಾನಂದ ಮುತ್ತಮಂ ತೇನ ದಾತ್ರೀತಿ ನಾಮನಾಪಿ ರಾಜತ್ಯಾಮಲಕ್ಕಿ ಶುಭ ತ್ರಿಮೂರ್ತಿ ಪತ್ನಿಯರು ವಿಷ್ಣುವನ್ನು ಎಚ್ಚರಿಸಲು ಎರಚಿದ ಮೂರು ಬೀಜಗಳಲ್ಲಿ ದಾತ್ರಿಯು ಬ್ರಹ್ಮಪತ್ನಿ ಸರಸ್ವತಿಯು ಎರಚಿದ ಬೀಜದಿಂದ ಜನಿಸಿದವಳು ದಾತ್ರಿ ದ್ರಮಾದೇವಿಯು ಎರಚಿದ ಬೀಜದಿಂದ ಹುಟ್ಟಿದವಳು ಮಾಲತಿ ಮತ್ತು ದೇವಿ ಎರೆಚಿದ ಬೀದರಿಂದ ಜನಿಸಿದವಳು ತುಳಸಿ ಎಂದು ಶಿವಪುರಾಣ ಹೇಳುತ್ತದೆ ದಾಚವಾ ಸ್ಮೃತ ದಾತ್ರೀ ಮಾಭವಾ ಮಾಲತಿ ಸ್ಮೃತ ಗೌರೀಭವಾಚ ತುಳಸಿ ತಮಸರಜೋಗುಣ ತಂ ಚಾಪಿ ತುಳಸಿ ದಾತ್ರಿ ರೇಣೈವೋಕತ ಸರ್ವ ಪುರುಷಾರ್ಥಗಳು ಯಾವುದರಿಂದ ಇರಿಸಿ ಪೋಷಿಸಲ್ಪಡುತ್ತವೆಯೋ ಅದು ದಾತ್ರಿ ದಿಯಂತೆ ಪುರುಷಾರ್ಥ ಅನಯಾಯಿತಿ ದಾತ್ರಿ ಎಂದು ಇದರ ವ್ಯುತ್ಪತ್ತಿಯನ್ನು ಹೇಳುತ್ತಾರೆ ಏಕಾದಶಿಯೆಂದು ಈ ಧಾತ್ರಿ ಮತ್ತು ತುಳಸಿಗಳಿಂದ ವಿಷ್ಣುವಿನ ಪೂಜೆ ಮಾಡಿದರೆ ಅವನಿಗೆ ತುಂಬಾ ಪ್ರೀತಿಯುಂಟಾಗುತ್ತದೆ ವಿಶೇಷವಾಗಿ ಸಂಪತ್ತನ್ನು ಬಯಸುವವನು ನೆಲ್ಲಿಯಕಾಯಿ ಹಚ್ಚಿ ಹಚ್ಚಿಕೊಂಡು ಸ್ನಾನ ಮಾಡಬೇಕು ಎಂಬುದು ಗರುಡ ಪುರಾಣದ ಘೋಷಣೆ ತುಷ್ಯತ್ಯಮಲಕೈರ್ ವಿಷ್ಣುರೇಕಾದ ಏಕಾದಶ್ಯಂ ವಿಶೇಷತಃ ಶ್ರೀಕಾಮ ಸರ್ವದಾ ಸ್ನಾನಂ ಕುಮಲಕೈರ್ ನರಹ ಪುರಾಣಗಳು ಹೇಳುವ ನೆಲ್ಲಿಕಾಯಿ ನೆಲ್ಲಿಮರಗಳ ಕತೆ ಚೆನ್ನಾಗಿದೆ ಅದು ಸ್ತೋತ್ರೂಪವಾಗಿದೆ ಅದರಲ್ಲಿ ವೈದ್ಯಶಾಸ್ತ್ರವು ಹೇಳುವಂತೆ ನಲ್ಲಿಕಾಯಿಯು ಎಲ್ಲ ಅನ್ನಾಂಗಗಳಿಂದ ತುಂಬಿರುವ ಅತ್ಯಂತ ಪುಷ್ಟಿಕರವಾದ ಆಹಾರ ತ್ರಿದೋಷಗಳನ್ನು ಹತೋಚಿ ಹತೋಟಿಯಲ್ಲಿಡುತ್ತದೆ ವಾತಾಪಿತ್ತಗಳನ್ನು ಶಮನಗೊಳಿಸುತ್ತದೆ ವೀರ್ಯ ವೃದ್ಧಿಯನ್ನು ಉಂಟುಮಾಡುತ್ತದೆ ರಕ್ತದೋಷಗಳನ್ನು ಶ್ರಮ ಮತ್ತು ಶೋಭೆಯ ರೋಗಗಳನ್ನು ಗುಣಪಡಿಸುತ್ತದೆ ಎಂಬುದಷ್ಟನ್ನು ನಂಬಬಹುದು ಏಕೆಂದರೆ ಅದು ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರುತ್ತದೆ ಆದರೆ ಉದಿದ್ ಉಳಿದುದೆಲ್ಲ ಕೇವಲ ಹೊಗಳಿಕೆ ಮಾತಲ್ಲವೇ ಕೇವಲ ಹೊಗಳಿಕೆಯ ಮಾತಲ್ಲ ಸತ್ಯವಾದ ಮಾತು ಆದಿ ಬೌದ್ಧಿಕವಾಗಿ ರೂ ರೋಗ ಪರಿಹಾರ ಮಾಡಿ ತುಷ್ಟಿ ಪುಷ್ಟಿಗಳನ್ನು ಅದು ಉಂಟು ಮಾಡುವಂತೆಯೇ ಆದಿದೈವಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿಯೂ ಅದು ಲಾಭವನ್ನುಂಟು ಮಾಡುತ್ತದೆ ಶಿವವಿಷ್ಣು ಎಂಬ ಭಗವಂತನ ದೇವತಾ ರೂಪಗಳಿಗೆ ಸಮರ್ಪಿಸಿ ಅವರ ನೈವೇದ್ಯವನ್ನಾಗಿ ಸೇವಿಸಿದರೆ ಅದು ಆಯಾ ದೇವತಾ ಪ್ರೀತಿಕರವಾಗುತ್ತದೆ ಅದರ ಸ್ನಾನಪಾನಗಳಿಂದ ಆ ದೇವತೆಗಳ ಧ್ಯಾನಕ್ಕೆ ಪೋಷಕವಾದ ಕೇಂದ್ರಗಳು ಪ್ರಕೃತಿಯಲ್ಲಿ ವಿಕಾಸಗೊಂಡು ಉಪಾಸನೆಯಿಂದ ಫಲಸಿದ್ಧಿ ಸಹಾಯವಾಗುತ್ತದೆ ಆತ್ಮ ಗುಣಗಳ ಬುದ್ಧಿಯ ದಾರಿದ್ರ್ಯ ಆರೋಗ್ಯದ ದಾರಿದ್ರ್ಯ ದ್ರವ್ಯಗಳ ದಾರಿದ್ರ್ಯಗಳಿಗೆ ಸಂಬಂಧಪಟ್ಟ ಸಂಸ್ಕಾರಗಳನ್ನು ಅದರ ಸೇವನೆಯು ತೊಡೆದುಹಾಕುತ್ತದೆ ಅದರಿಂದ ಪ್ರಕೃತಿಯಲ್ಲಿ ಧಾತುಸ್ವಾಮ್ಯ ಉಂಟಾಗುವುದರಿಂದ ಅಂತೆ ನಿರ್ವಾಣಮೇವ ಚ ಎಂದು ಹಿಂದೆ ಹೇಳಿರುವಂತೆ ಯೋಗಸಮಾದಿಯನ್ನು ಮತ್ತು ಮೋಕ್ಷವನ್ನು ದೊರಕಿಸಲು ಅದರ ಸೇಮನಿಯು ಉಪಕರಿಸುತ್ತದೆ ಧಾತುಗಳ ವೈಷಮ್ಯದಿಂದಲೇ ಪ್ರಕೃತಿಯಲ್ಲಿ ವಿಕೇಪ ಮತ್ತು ಚಾಂಚಲ್ಯ ಅವುಗಳಲ್ಲಿ ಪ್ರಸನ್ನತೆಯುಂಟಾದಾಗ ಸಮಾಧಿಸಿದ್ಧಿ ಮತ್ತು ದೈವ ಸಾಕ್ಷಾತ್ಕಾರ ಧಾತು ಪ್ರಸಾದಾನ್ ಮಹಿಮಾನ ಮೀಶಂ ನೆಲ್ಲಿಕಾಯಿ ತಿನ್ನುವರಿಗೆಲ್ಲ ಮೋಕ್ಷ ಸಿದ್ಧಿಯಾಗುತ್ತದೆ ಎಂದು ಇದರ ಅರ್ಥವಲ್ಲ ಕ್ರಮವರಿತು ಸೇವಿಸಿದರೆ ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಅದರಿಂದ ಸಾಧಕರಿಗೆ ಸಹಾಯವಾಗುತ್ತದೆ ಎಂಬ ಅಭಿಪ್ರಾಯವನ್ನು ಅದರಿಂದ ಗ್ರಹಿಸಬೇಕು ಹಿಂದಿನ ದಿನ ಏಕಾದಶಿ ಉಪವಾಸ ಮಾಡಿದ್ದರಿಂದ ಪ್ರಕೃತಿಯಲ್ಲಿ ಉಂಟಾಗಿರುವ ಏರುಪೆರುಗಳನ್ನು ದ್ವಾದಶಿಯೆಂದು ಮಾಡುವ ನೆಲ್ಲಿಕಾಯಿಯ ಸೇವನೆಯು ಸರಿಪಡಿಸುತ್ತದೆ ಎಂಬುದು ಅನುಭವ ಸಿದ್ಧವಾದ ವಿಷಯ ಪೂಜೆ ಮಾಡಿ ಪ್ರಸಾದ ಬುದ್ಧಿಯಿಂದ ಸೇವಿಸಿದರೆ ತಾನೆ ಅದರಿಂದ ವಿಶೇಷ ಲಾಭ ಅದಕ್ಕೆ ಉತ್ಥಾನ ದ್ವಾದಶಿಗೆ ಸ್ವಲ್ಪ ಮೊದಲು ನಲ್ಲಿಕಾಯಿ ಮರದಲ್ಲಿ ಬಿಟ್ಟಿದರು ಅದನ್ನು ತಿನ್ನಬಾರದು ಉತ್ಥಾನ ದ್ವಾದಶಿಯಂದು ಪೂಜೆ ಮಾಡಿದ ನಂತರವೇ ಅದನ್ನು ಸೇವಿಸಬೇಕು ಎಂಬ ಸಂಪ್ರದಾಯ ಬಂದಿರುವುದು ಮೇಲ್ಕಂಡ ವರ್ಣನೆ ಮತ್ತು ವಿವರಣೆಗಳನ್ನು ಗಮನಿಸಿದರೆ ನೆಲ್ಲಿಯ ಸೇವನೆಯು ಆದಿ ಭೌತಿಕ ಆದಿ ದೈವಿಕ ಮತ್ತು ಆಧ್ಯಾತ್ಮಿಕ ಮೂರು ಕ್ಷೇತ್ರಗಳಲ್ಲಿಯೂ ಲಾಭಕರವಾಗಿದೆ ಅದು ಸರ್ವ ಪುರುಷಾರ್ಥಪ್ರದ ಎಂಬುದು ಮನವರಿಕೆಯಾಗುತ್ತದೆ ನೆಲ್ಲಿಕಾಯಿಯನ್ನು ಸೇವಿಸೋಣ ಆದರೆ ಅಂದು ನೆಲ್ಲಿಯ ಮರಕ್ಕೆ ಏಕೆ ಪೂಜೆ ಸಲ್ಲಿಸಬೇಕು ಪೂಜೆ ಮಾಡುವುದು ನೆಲ್ಲಿಯ ಮರಕ್ಕಲ್ಲ ನೆಲ್ಲಿಯ ಮರವನ್ನು ಮಾಧ್ಯಮವನ್ನಾಗಿ ಮಾಡಿಕೊಂಡು ಅದರಲ್ಲಿ ಅಡಗಿರುವ ದೇವತೆಗೆ ಅದಕ್ಕೋಸ್ಕರವೇ ಅದರ ಪೂಜೆಯಲ್ಲಿ ಅದರ ಎಲೆ ತೊಗಟೆ ಬಣ್ಣ ರುಚಿಗಳನ್ನು ಹೇಳದೆ ಧಾತ್ರಿ ಜಗದ್ಧಾತ್ರಿ ಲೋಕಗಳ ತಾಯಿ ಕಮಲೆ ಲಕ್ಷ್ಮಿ ಮುಂತಾದ ನಾಮಧೇಯಗಳಿಂದ ಅದನ್ನು ವರ್ಣಿಸುತ್ತಾರೆ ಆ ದೇವತೆಗೆ ವಿಶಿಷ್ಟವಾದ ಆಕಾರ ಮತ್ತು ವಸ್ತ್ರಾಭರಣ ಮುದ್ರೆಗಳುಂಟು ಆಕೆಯು ಬಿಳಿಬಣ್ಣದ ವಸ್ತ್ರಗಳನ್ನು ಧರಿಸಿದ್ದಾಳೆ ಹಂಸ ಜಪಮಾಲೆ ಜ್ಞಾನ ಮುದ್ರೆಗಳಿಂದ ಆಕೆಯ ಕೈಗಳು ಅಲಂಕೃತವಾಗಿವೆ ಪುಸ್ತಕವನ್ನು ಮತ್ತು ಪದ್ಮವನ್ನು ಧರಿಸಿದ್ದಾಳೆ ಎಂದು ಧಾತ್ರಿ ದೇವತೆಯು ಆಗಮಗಳಲ್ಲಿ ವರ್ಣಿಸಲ್ಪಟ್ಟಿದ್ದಾಳೆ ಧಾತ್ರಿಯ ಜೊತೆಯಲ್ಲಿ ತುಳಸಿಯನ್ನು ಏಕೆ ಸೇರಿಸಿ ಪೂಜಿಸಬೇಕು ಇವೆರಡು ಜಗನ್ಮಾತೆಯ ಪ್ರತಿನಿಧಿಗಳೇ ಆಗಿವೆ ಗುಡಗಳಲ್ಲಿ ಮತ್ತು ಯೋಗ ಮಹಿಮೆಯಲ್ಲಿ ಸಮಾನವಾಗಿವೆ ಎಂಬುದನ್ನು ಈ ಹಿಂದೆಯೇ ನಿರೂಪಣೆ ಇವೆರಡನ್ನು ಒಟ್ಟಿಗೆ ಇರಿಸಿ ಮಧ್ಯದಲ್ಲಿ ಶ್ರೀ ಭಗವನ್ಮೂರ್ತಿಯನ್ನು ಸೇರಿಸಿ ಪೂಜೆ ಮಾಡಿದರೆ ವಿಶೇಷವಾದ ಪುರುಷಾರ್ಥ ಲಾಭ ಉಂಟಾಗುತ್ತದೆ ನೆಲ್ಲಿಯಕಾಯಿ ಪಾತ್ರೆಯಲ್ಲಿ ಹಸುವಿನ ತುಪ್ಪದ ದೀಪವನ್ನು ಅಂದು ಏಕೆ ಹಚ್ಚಿಸಬೇಕು ನೆಲ್ಲಿಯಕಾಯಿಯಲ್ಲಿಯೇ ವಿಶೇಷವಾದ ಶಕ್ತಿ ಇದೆ ಹಸುವಿನ ತುಪ್ಪದಲ್ಲಿಯೂ ಪುಷಾರ್ಥಗಳನ್ನು ಕೊಡುವ ಶಕ್ತಿ ಇದೆ ಹಸುವಿನ ತುಪ್ಪವು ಜ್ಞಾನ ಮತ್ತು ಮೋಕ್ಷಗಳ ಸಿದ್ಧಿಗೆ ಸಹಾಯ ಮಾಡುತ್ತದೆ ಎಳ್ಳೆಣ್ಣೆಯು ಸಂಪತ್ತು ಕೀರ್ತಿ ಮತ್ತು ಪೀಡಾ ಪರಿಹಾರಗಳನ್ನುಂಟು ಮಾಡುತ್ತದೆ ಗೋಗೃತಂ ಜ್ಞಾನ ರ್ಥಮೇವ ಸಂಪದಾರ್ಥಂ ಯಶೋದರ್ಥಂ ಚ ತೈಲಂ ಪೀಡಾ ನಿವಾರಕಂ ಮಹಾಮಹಿಮೆಯುಳ್ಳ ನಲ್ಲಿಕಾಯಿ ಮತ್ತು ಹಸುವಿನ ತುಪ್ಪ ಯೋಗದಲ್ಲಿ ಹಚ್ಚಿದ ದೀಪದ ದರ್ಶನ ಧ್ಯಾನ ಅದರ ವಾಸನೆ ಇವೆಲ್ಲವುಗಳೆಲ್ಲವೂ ಇವುಗಳೆಲ್ಲವೂ ಪಾಪ ನಿವಾರಕ ಪೀಡಾ ಪರಿಹಾರಕ ಮತ್ತು ಜ್ಞಾನಸಿದ್ಧಿಗೆ ಸಹಾಯಕವಾಗುತ್ತವೆ ನೆಲ್ಲಿಯ ಮರದ ಗಾಳಿಯೂ ಕೂಡ ರೋಗ ಪರಿಹಾರಕ ಹೀಗೆ ನಾನಾ ದೃಷ್ಟಿಗಳಿಂದ ಕಷ್ಟ ಪರಿಹಾರಕವಾಗಿ ಸುಖಪ್ರದವಾಗಿರುವ ನೆಲ್ಲಿಯನ್ನು ಉತ್ಥಾನ ದ್ವಾದಶಿಯೆಂದು ವಿಶೇಷವಾಗಿ ಪೂಜಿಸುವುದು ಅತ್ಯಂತ ಯುಕ್ತವಾಗಿದೆ